ವಾಶಂಪಲ್ಲಿ ಆದಪ್ಪನವರು ನಾನು ಚಿಕ್ಕಂದಿನಲ್ಲಿ ಪಟೇಲನಾಗಬೇಕೆಂದು ಆಸೆಪಟ್ಟಿದ್ದೆ ಆ ಹುದ್ದೆಯ ಸಂಬಳ ಭಾರೀಯಾದದ್ದೆಂದಲ್ಲ ಪಟೇಲನು ಸ್ವತಂತ್ರ ಪುರುಷ ಇತರರ ಆಜ್ಞೆಗಾಗಿ ಕಾದಿರಬೇಕಾದವನಲ್ಲ ಪಟೇಲನಲ್ಲಿ ಜನರಿಗೆ ಗೌರವ ಹೆಚ್ಚು ಅವನ ಮಾತಿನಂತೆ ಜನ ನಡೆಯುತ್ತಾರೆ ಈ ಎರಡು ಆಕರ್ಷಣೆಗಳ ಜೊತೆ ಇನ್ನೂ ಒಂದಿತ್ತು ಪಟೇಲನಿಗೆ ಓದು ಪ್ರಸಕ್ತಿ ಹೆಚ್ಚಾಗಿರಲಿಲ್ಲ ಪರೀಕ್ಷೆ ಪ್ಯಾಸುಗಳ ಅವಾಂತರವಿರಲಿಲ್ಲ ನನ್ನ ತಂದೆ ಅಜ್ಜಂದಿರ ಸ್ನೇಹಿತರಲ್ಲಿ ಪಲೇ ಪಟೇಲರು ನಾಲರುವ ನಾಲ್ವರ ಐವರಿದ್ದರು ಅವರ ಧೋರಣೆಯನ್ನು ಜನ ಅವರಲ್ಲಿ ಇಟ್ಟಿದ ಗೌರವವನ್ನು ನಾನು ಕಂಡಿದ್ದೆ ಅವರ ಜವಾಬ್ದಾರಿ ಎಂತಾದ್ದು ಕಷ್ಟವೆಂಥದ್ದು ಇದನ್ನು ನಾನು ಕಂಡಿರಲಿಲ್ಲ ಪಟೇಲ ಹೇಗಿರಬೇಕು ನನ್ನ ಹುಚ್ಚನ್ನು ಬಿಡಿಸಿದವರು ನನ್ನ ಅಜ್ಜಂದಿರು ಅವರು ಎರಡು ಮಾತು ಹೇಳಿದರು ಪಟೇಲರಿಗೆ ಲೋಕಾನುಭವ ಅನುಷ್ಯ ಸ್ವಭಾವದ ತಿಳುವಳಿಕೆಯೂ ಇರಬೇಕು ಹಾಗೆಯೇ ಅವನ ಅವನು ತನ್ನ ನಡತೆ ನುಡಿಗಳಿಂದ ಜನರ ವಿಶ್ವಾಸವನ್ನು ಸಂಪಾದಿಸಿ ಕೊಂಡವನಾಗಿರಬೇಕು ಈ ಎರಡಕ್ಕೂ ಕಾಲ ಹಿಡಿಯುತ್ತದೆ ಹದಿನಾಲ್ಕು ಹದಿನೈದು ವರ್ಷದ ಹುಡುಗನನ್ನು ಪಟೇಲನೆಂದು ಯಾರೂ ಒಪ್ಪಿಕೊಳ್ಳುವುದಿಲ್ಲ ಈ ಮಾತಿನ ಅರ್ಥ ಕೆಲವು ವರ್ಷಗಳಾದ ನನಗೆ ರುಜುವಾತಿಗೆ ಬಂದಿತ್ತು ಪಟೇಲನು ಊರಿನ ಯಜಮಾನ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 ವೆಲನಾಡಿನವರಿರಬಹುದು ಅವರು ಈಗೆ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ಇದ್ದವರು ನಾನು ನಾಲ್ಕೈದು ವರ್ಷದವನಾಗಿದ್ದಾಗ ಅವರನ್ನು ಒಂದು ಸಾರಿ ದೂರದಿಂದ ನೋಡಿದ ಜ್ಞಾಪಕ ಅವರನ್ನು ಕುರಿತು ಹಿರಿಯರಿಂದ ಪದೇ ಪದೇ ಕೇಳಿದ್ದೇನೆ ಈಗ ನಾನು ಹೇಳಬೇಕೆಂದಿರುವುದು ಆ ಹಿಂದಿನವರ ಮಾತಿನ ತಿರುಳು ಪಾಶಂಪಲ್ಲಿ ಕೋಲಾರ ಜಿಲ್ಲೆಯ ತೆಲುಗು ಪ್ರಾಂತ್ಯದಲ್ಲಿದ್ದ ಒಂದು ಹಳ್ಳಿ ಅದು ಈಗ ಇದೆಯೋ ಇಲ್ಲವೋ ನಾನು ವಿಚಾರಿಸಿಲ್ಲ ಪಾಶಂಪಲ್ಲಿ ಎಂಬ ಮಾತು ಪಾಯಸಪಲ್ಲಿ ಅಥವಾ ಪಾಯಸದ ಹಳ್ಳಿ ಎಂದು ಮೊದಲಿದ್ದಿರಬೇಕು ಬಹು ವರ್ಷಗಳ ಜನದ ಬಾಯಿ ಪಾಶಂಪಲ್ಲಿ ಎಂದು ಉಚ್ಚರಿಸಿತು ಆ ಹಳ್ಳಿಯ ನೆರೆಹೊರೆಯ ನಾಲ್ಕೈದು ಗ್ರಾಮಗಳ ಪಟೇಲರು ಆದ್ಯಪ್ಪನವರು ಅವರ ವರಮಾನ ಗ್ರಾಮ ಗ್ರಾಮಕ್ಕೊಂದಕ್ಕೆ ಇಪ್ಪತ್ತು ರೂಪಾಯಿಯಂತೆ ಐದು ಗ್ರಾಮಗಳ ಪೋಟಗಿ ವರ್ಷಕ್ಕೆ ಒಟ್ಟು ಒಂದು ನೂರು ರೂಪಾಯಿಗಳಿದ್ದಿರಬಹುದು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 ನಂಬಿಕೊಂಡು ಯಾವ ಪಟೇಲನೂ ಇದ್ದವನಲ್ಲ ಅದಪ್ಪನವರಿಗೆ ಸ್ವಂತ ಜಮೀನುಗಳಿದ್ದವು ಅದರಿಂದ ಅವರ ಕುಟುಂಬಕ್ಕೆ ಬೇಕಾದಷ್ಟು ದೋಸ ಧಾನ್ಯ ಬರುತ್ತಿತ್ತು ಅವರು ಉದಾರಿಗಳು ಸಾಂಪ್ರದಾಯಿಕವಾಗಿ ಬಂದಿದ್ದ ದಾನ ನಡೆಸುತ್ತಿದ್ದರು ಇದಕ್ಕೆ ಬೇಕಾಗುವಷ್ಟು ದವಸ ಅವರಿಗೆ ಸ್ವಂತ ಜಮೀನಿನಿಂದ ಬೆಳೆದು ಬರುತ್ತಿದ್ದವು ಅದೇಪ್ಪನವರ ಕುಟುಂಬದಲ್ಲಿ ಹದಿನೈದು ಇಪ್ಪತ್ತು ಮಂದಿ ಇದ್ದರು ಅವರ ತಮ್ಮಂದಿರು ಅವರ ಮಕ್ಕಳುಗಳು ಸೋದರಳಿಯಂದಿರು ಮನೆ ತಪ್ಪಿದ ಹಿರಿಯ ಹೆಂಗಸರು ಇವರೆಲ್ಲ ಅವರ ಸಂಸಾರ ಇದರ ಜೊತೆಗೆ ಅವರ ಮನೆಗೆ ಬರುತ್ತಿದ್ದ ಅತಿಥಿ ಅಭಾಗ್ಯತರು ಗಳು ದಿನ ದಿನವೂ ಇಬ್ಬರು ಮೂವರು ಇರುತ್ತಿದ್ದರು ಇದೆ ಹಿಂದೂಗಳ ಸೋಷಿಯಲಿಸ್ಮ್ ಅಥವಾ ಸಮಾಜ ಸೌಮ್ಯವಾದ ಅವರ ಜೀವನದ ಮಟ್ಟ ಸಾಮಾನ್ಯ ಮಧ್ಯವರ್ಗದ್ದು ಅವರು ಯಾವ ಆಹಾರ ಸಾಮಗ್ರಿಯನ್ನು ಅಂಗಡಿಯಿಂದ ಕೊಂಡು ತರಬೇಕಾಗಿರಲಿಲ್ಲ ಸಾಸಿವೆ ಮೊದಲುಗೊಂಡು ಬೆಲ್ಲದವರೆಗೆ ಎಲ್ಲವೂ ಅವರ ಜಮೀನು ತೋಟಗಳಿಂದ ಬೆಳೆದು ಬರುತ್ತಿದ್ದವು ಮನೆಯಲ್ಲಿ ಯಾವಾಗಲೂ ಎರಡು ಎಮ್ಮೆ ಎರಡು ಆಕಳು ಕರೆಯುತ್ತಿದ್ದವು ಆದ್ದರಿಂದ ಹಾಲು ಮೊಸರು ತುಪ್ಪಗಳು ಸಮೃದ್ಧವಾಗಿದ್ದವು ಮನೆಯಲ್ಲಿ ಮೂರು ನಾಲ್ಕು ಮಂದಿ ಹೆಂಗಸರಿದ್ದದ್ದರಿಂದ ಅಡಿಕೆ ಕೆಲಸವನ್ನು ಅವರೇ ಮಾಡಿಕೊಳ್ಳುತ್ತಿದ್ದರು ಹೀಗೆ ಸುಖ ಭೋಜನ ಮನಸ್ಸಿನ ಅವು ಈ ವಾತಾವರಣದ ಮುಖ್ಯ ಲಕ್ಷಣಗಳಾಗಿದ್ದವು ವ್ಯಕ್ತಿ ಪ್ರಭಾವ ಆದ್ಯಪನವರಿಗೆ ಪಿತ್ರಾರ್ಜಿತವಾಗಿ ಬಂದ ಭೂಸ್ವತ್ತು ಪಟೇಲಿ ಅಧಿಕಾರವೂ ಇದ್ದರೂ ಅವರ ಸ್ವಂತ ವ್ಯಕ್ತಿ ಪ್ರಭಾವವಿಲ್ಲದೆ ಹೋಗಿದ್ದರೆ ಅವರ ಜೀವನ ಅಷ್ಟು ತೃಪ್ತಿಕರವಾಗಿ ನಡೆಯುತ್ತಿತ್ತೆಂದು ಹೇಳಲಾಗದು ಅವರಿಗೆ ಹೆಸರು ಬಂದಿರುವುದು ಅವರ ವ್ಯಕ್ತಿ ಪ್ರಭಾವದಿಂದ ಅದನ್ನು ಕುರಿತು ಒಂದು ಮಾತು ಹೇಳುವುದಿದೆ ಅವರ ದೇಹದ ಲಕ್ಷಣದಲ್ಲಿ ಮುಖ್ಯವಾದ ಅಂಶ ಅವರ ಕುಟುಂಬತನ ಕುಂಟುತನ ಅವರ ಚರ್ಚೆಯ ಲಕ್ಷಣದಲ್ಲಿ ಮುಖ್ಯವಾದ ಅಂಶ ಅವರ ಜೋರು ಮತ್ತು ಕಟ್ಟುನಿಟ್ಟು ಅವರು ಹುಟ್ಟಿನಿಂದ ಹೇಳವರೋ ಅಥವಾ ಪೆಟ್ಟು ತಗಲಿ ಕಾಲು ಊನವಾಯಿತೋ ಅಥವಾ ಯಾವುದಾದರೂ ವ್ಯಾಧಿಯೋ ನನಗೆ ಆದರೆ ಅವರಿಗೆ ಕಾಲು ಅಸಾಧ್ಯವಾಗಿತ್ತು ಅವರ ದರ್ಬಾರು ವಿಶೇಷವಾಗಿ ಅವರ ಮನೆಯ ಮುಂದಿನ ಮೊಗಸಾಲೆಯಲ್ಲಿ ಜಗಲಿಯ ಮೇಲೆ ನಡೆಯುತ್ತಿತ್ತು ಶಾನುಭೊಗರು ಹಳ್ಳಿಯ ಜನರು ಇಷ್ಟಮಿತ್ರರು ಮಿತ್ರರು ಅಲ್ಲಿ ಸೇರುತ್ತಿದ್ದರು ಈ ದರ್ಬಾರು ಸಾಮಾನ್ಯವಾಗಿ ಸಂಜೆಯ ರಾತ್ರಿ ಹೊತ್ತು ನಡೆಯುತ್ತಿತ್ತು ಬಹುಶಃ ಇದನ್ನು ಕಂಡೇ ಜನ ಒಂದು ಗಾದೆಯನ್ನು ಕಟ್ಟಿದರು ಕುಂಟೋಣಿ ಪಾರುಪತ್ಯಂ ಇಂಟ ಮುಂದರ ಕುಂಟನ ಯಜಮಾನಿಕೆ ಅವರ ಮುಂದೆ ಈ ಗಾದೆ ಈಗಲೂ ಬಳಕೆಯಲ್ಲಿದೆ ದಿನಚರಿ ಬೆಳಗಿನ ಸುಮಾರು ಐದು ಗಂಟೆಯ ವೇಳೆಗೆ ಆದಪ್ಪನವರ ದಿನಚರಿ ಪ್ರಾರಂಭವಾಗುತ್ತಿತ್ತು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 ಶೂರನಾಗುತ್ತಿದ್ದರು ನೆಲದ ಮೇಲೆ ಹೇಳವ ಕುದುರೆಯ ಮೇಲೆ ಶೂರ ಹೀಗೆ ಹೊರಟವರು ಮಧ್ಯಾಹ್ನ ಮನೆಗೆ ಹಿಂತಿರುಗುವವರೆಗೂ ಕುದುರೆಯಿಂದ ಇಳಿಯುತ್ತಿರಲಿಲ್ಲ ಅವರು ಪಾಶಂ ಪಲ್ಲಿಯಿಂದ ಬೇರೆ ಹಳ್ಳಿಗೆ ಹೋಗುವಾಗ ದಾರಿಯಲ್ಲಿ ಅಲ್ಲಲ್ಲಿ ಆಯಾ ಗ್ರಾಮಗಳ ಮುಖಂಡರು ಇತರರು ಬಂದು ಸೇರಿ ತಮ್ಮ ತಮ್ಮ ಸುಖಗಳನ್ನು ಅವರೊಡನೆ ಹೇಳಿಕೊಳ್ಳುತ್ತಿದ್ದರು ಆದೇಪನವರಿಗೆ ಯಾರನ್ನಾದರೂ ನೋಡಬೇಕೆಂದು ಮನಸ್ಸಾದಾಗ ಅವರು ತಮ್ಮ ಜೊತೆಯಲ್ಲಿ ನಡೆದುಕೊಂಡು ಬರುತ್ತಿದ್ದ ತೋಟಿಯನ್ನೋ ತಳಾರಿಯನ್ನು ಬೇರೆ ಯಾರನ್ನೋ ಕಳುಹಿಸಿ ಬೇಕಾದವರನ್ನು ಕರೆಸ್ ಕಲೆ ಕರೆತರಿಸುತ್ತಿದ್ದರು ಹೀಗೆ ಅವರಿಗೆ ತಮ್ಮ ಗ್ರಾಮಗಳ ಜನಜೀವನದ ಸಂಗತಿಗಳು ತಿಳಿಯ ಬರುತ್ತಿದ್ದವು ಯಾರ ಸಂಸಾರದಲ್ಲಿ ಜಗಳ ಯಾರಿಗೆ ಬೆಳೆ ಬಂದದ್ದು ಸಾಲದು ಯಾರಿಗೆ ಹಣದ ತಾಪತ್ರ್ಯ ಯಾರಿಗೆ ಸಂಸಾರದಲ್ಲಿ ಇದರ ಬಗೆಯ ತೊಡಕು ಇದೆಲ್ಲ ಆ ತೆಪ್ಪನವರ ಮುಟ್ಟುತ್ತಿತ್ತು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 ಅವರ ಸುತ್ತಮುತ್ತಲ ಗ್ರಾಮಗಳ ಜನರ ಜೀವನ ಆದೇಪನವರು ಕೆಲವರಿಗೆ ಬುದ್ಧಿ ಕಲಿಸುತ್ತಿದ್ದಾರೆಂದು ಹೇಳಿದಲ್ಲವೇ ಅದಕ್ಕೆ ಅವಶ್ಯಕತೆ ಎಷ್ಟೋ ಇತ್ತು ಆ ಕಾಲದಲ್ಲಿಯೂ ಸುಲ್ಲಾಡುವವರು ಮೋಸಗಾರರು ಪುಂಡಾಟಿಕೆ ಮಾಡುವವರು ಇದ್ದರು ಅವರನ್ನೆಲ್ಲ ಒಂದು ತಹಬಂದಿಗೆ ತಂದಿದ್ದದ್ದು ಆದ್ಯಪ್ಪನವರ ದರ್ಪ ಅವರು ಎಲ್ಲರಿಗೂ ಹಿತರಾಗಿದ್ದರೂ ಎಲ್ಲರಿಗೂ ಅವರ ವಿಷಯದಲ್ಲಿ ಭಯಭಕ್ತಿಗಳಿದ್ದವು ಅವರ ವರ್ದಿನ ಐದು ಗ್ರಾಮಗಳಲ್ಲಿ ಅವರ ಮಾತನೂ ಇರುವ ಪಿಳ್ಳೆ ಒಂದು ಇರಲಿಲ್ಲ ಆದ್ದರಿಂದ ಒಂದು ಗಾದೆ ಆ ಪ್ರಾಂತ್ಯದಲ್ಲೆಲ್ಲ ಬಳಕೆಯಾಗಿತ್ತು ಆಗಾದೆ ತೆಲುಗಿನದು ಶೈಲಿ ಕೊಂಚ ಗ್ರಾಮ್ಯ ವಾಚಕರು ಸಹನೆಯಿಂದ ಕ್ಷಮಿಸಬೇಕು ಅದು ಹೀಗೆ ಪಾಚಂಪಲ್ಲಿ ಆದ್ಯಪ್ಪಗಾರು ಪಿತ್ತಮಂಟೆ ಪಿತ್ತಾಲ ಪಾಚಂಪಲ್ಲಿ ಆದ್ಯಪ್ಪನವರು ಹೊಸದರೆಂದರೆ ಹೊಸಬೇಕು ಅವರ ಮಾತೇ ಕಡಿ ಆಜ್ಞೆ ಸಾಮಾನ್ಯವಾಗಿ ಈ ಮಾತನ್ನು ಹೇಳುತ್ತಿದ್ದುದು ಅವರ ಕಂದಾಯ ವಸೂಲಿಯ ವಿಷಯದಲ್ಲಿ ಪಟೇಲರ ಮುಖ್ಯ ಕರ್ತವ್ಯಗಳಲ್ಲಿ ಮೊದಲನೆಯದು ಕಂದಾಯದ ವಸೂಲಿ ರೈತರು ಸರಕಾರಕ್ಕೆ ಸಲ್ಲಿಸಬೇಕಾಗಿದ್ದ ಕಂದಾಯದ ಹಣವನ್ನು ಅವರಿಂದ ವಸೂಲು ಮಾಡುವುದು ಪಟೇಲನ ಕೆಲಸ ಅದಕ್ಕೆ ಸಂಬಂಧಪಟ್ಟ ಲೆಕ್ಕ ಪತ್ರಗಳನ್ನಿಡುವುದು ಶಾನುಭೋಗನ ಕೆಲಸ ಪಟೇಲನ ಕುಮ್ಮಕ್ಕಿಲ್ಲದೆ ಕಂದಾಯ ವಸೂಲಿ ಸಾಧ್ಯವಾಗದು ಆದ್ಯಪ್ಪನವರು ರೈತರಿಂದ ಸರಕಾರಕ್ಕೆ ಸಲ್ಲಬೇಕಾದದ್ದನ್ನು ವಸೂಲು ಮಾಡುವುದರಲ್ಲಿ ಬಹಳ ಕಷ್ಟನಿಟ್ಟಿನಿಂದ ಇದ್ದರು ಎಷ್ಟೋ ರೈತರಿಗೆ ಸಕಾಲದಲ್ಲಿ ಹಣ ಸಲ್ಲಿಸಲು ಅನುಕೂಲವಿರುತ್ತಿರಲಿಲ್ಲ ಅಂಥವರು ಆದ್ಯಪ್ಪನವರನ್ನು ಸ್ವಲ್ಪ ಅವಕಾಶ ಬೇಕೆಂದು ಕೇಳುವರು ಆದ್ಯಪ್ಪನವರು ಮೊದಲು ನಿಷ್ಠೂರ ಮಾಡುತ್ತಿರಲಿಲ್ಲ ಮೊದಲನೆಯ ಕಿಸ್ತು ಎರಡನೆಯ ಕಿಸ್ತುಗಳಲ್ಲಿ ರೈತ ಕೆಳಿದಷ್ಟು ಕಾಲಾವಕಾಶ ಕೊಡುತ್ತಿದ್ದರು ಮೂರನೆಯ ಕಿಸ್ತು ನಾಲ್ಕನೆಯ ಕಿಸ್ತು ಬರುವ ವೇಳೆಗೆ ಅವರು ನಿರ್ದಾಕ್ಷಿಣ್ಯರಾಗುತ್ತಿದ್ದರು ಹೀಗೆ ಅವರ ಮನಸ್ಸು ಬಿಗಿಯಾದಾಗ ರೈತನಿಗೆ ಹಣ ತಿರುವುದರ ಹೊರತು ಬೇರೆ ಉಪಾಯವಿರಲಿಲ್ಲ ಆದ್ದರಿಂದ ಪಾಶಂಪಲ್ಲಿ ಆದಪ್ಪನವರು ಕಕ್ಕು ಎಂದಾಗ ಕಕ್ಕಬೇಕು ಜನದ ಇಷ್ಟ ಸಮ್ಮತಿ ಆ ಕಾಲದಲ್ಲಿ ಪಟೇಲನಿಗೆ ಆಗಲಿ ಇತರ ಗ್ರಾಮಾಧಿಕಾರಿಗಳಿಗೆ ಆಗಲಿ ಅಧಿಕಾರ ವ್ಯಾಪ್ತಿಗಳನ್ನು ಕರ್ತವ್ಯ ನಿರ್ಬಂಧಗಳನ್ನು ವಿವರವಾಗಿ ತಿಳಿಸುವ ಬರೆದ ಕಾನೂನು ಇರಲಿಲ್ಲ ಎಲ್ಲ ಮಾಮೂಲಿನಂತೆ ಹಿಂದಿನ ಪದ್ಧತಿಯಂತೆ ನಡೆದುಕೊಂಡು ಬರುತ್ತಿದ್ದರು ಗ್ರಾಮಗಳ ಬಾರಾಬಲೂತಿ ಎಂಬ ದ್ವಾದಶಾಂಗ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 ಹೆಚ್ಚುಗಟ್ಟಲೆ ಕಾನೂನು ಅವಶ್ಯಕತೆ ಇರಲಿಲ್ಲ ಅದೇ ನಿಜವಾದ ಸ್ವರಾಜ್ಯ ಅದೇ ಡೆಮಾಕ್ರಸಿ ಎಲ್ಲ ಜನ ಕೆಲವು ಸಂಪ್ರದಾಯಗಳನ್ನು ಸಂಸ್ಥೆಗಳನ್ನು ತಾವಾಗಿ ಅಂಗೀಕರಿಸಿ ಅದಕ್ಕೆ ತಾವಾಗಿ ವಿಧೇಯತೆಯನ್ನು ಸಲ್ಲಿಸುತ್ತಾರೋ ಅಲ್ಲಿ ನಿಜವಾದ ಪ್ರಜಾಪ್ರಭುತ್ವವು ನಿಜವಾದ ಪ್ರಜಾಸ್ವಾತಂತ್ರ್ಯವೂ ಉಳಿದುಕೊಂಡಿರುತ್ತದೆ ಕಾನೂನು ಹೆಚ್ಚಿದಷ್ಟು ಪ್ರಜೆಗಳ ಜೀವನದಲ್ಲಿ ಸರಕಾರದ ಪ್ರವೇಶ ಹೆಚ್ಚಾಗುತ್ತದೆ ಸರಕಾರದ ಕೈವಾಡ ಜನಜೀವನದಲ್ಲಿ ವಿಸ್ತಾರ ಜನರ ಸ್ವಾತಂತ್ರ್ಯ ಸಂಕೋಚವಾಗುತ್ತದೆ ಈ ತತ್ವವನ್ನು ನಮ್ಮ ಜನ ಚಿಂತಿಸಬೇಕು